ಆದಿಶಂಕರ ಭಗವತ್ಪಾದರಿಗೆ ಹಾಗೂ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದದಗಳಿಗೆ ಹಾಗೂ ಮಹಾಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಕೆ ಜಿ ವಿದ್ ಸುಬ್ರಾ ಶರ್ಮ ಸದ್ಗುರುಗಳು ಇವರ ಚರಣಕಮನಗಳಿಗೆ ಹಾಗೂ ಸಕಲ ಗುರುಪರಂಪರೆಗಳಿಗೆ ವಂದಿಸುತ್ತಾ ಶಂಕರಾಚಾರ್ಯರ ಆತ್ಮಬೋಧ ಎನ್ನತಕ್ಕಂತಹ ಕೃತಿಯ ಮೂರನೇ ಶ್ಲೋಕವನ್ನು ನೋಡೋಣ ಅವಿರೋಧಿತ ಕರ್ಮಣ ವಿದ್ಯಾಂ ವಿನಿವರ್ತಯ್ಯಾ ನಿಹನ್ಯವ ನಿಹಂತ್ಯ ತೇಜಸ್ತಿ ಮೀಸಂಘವತ್ ಅಂದರೆ ಅವಿರೋಧಿತೆಯ ವಿರೋಧ ಇಲ್ಲದಿರುವ ಕಾರಣ ಅಂದರೆ ಕರ್ಮ ಕರ್ಮಕ್ಕೂ ಅಜ್ಞಾನಕ್ಕೂ ವಿರೋಧವಿಲ್ಲದ ಕಾರಣ ಅಂದರೆ ಅಜ್ಞಾನೋ ಕರ್ಮವೋ ಒಂದೇ ಅಂಥೇಳಿ ಕರ್ಮ ಮಾಡುವಂಥದ್ದು ಅಜ್ಞಾನ ಹಾಗಾಗಿ ನಾ ಅವಿದ್ಯಾಂ ವಿನಿವರ್ತೆಯದ ಅಂತಹ ಕರ್ಮ ಅಜ್ಞಾನವನ್ನು ಹೋಗಲಾಡಿಸಲಾರದು ಯಾಕಂತ ಹೇಳಿದರೆ ಅದಕ್ಕೆ ಉದಾಹರಣೆ ಏನು ವಿದ್ಯಾ ಅವಿದ್ಯಾಂ ನಿಹಂತೆಯುವ ತೇಯ ತಿಮಿರ ಸಂಘವತ್ತು ಜ್ಞಾನವು ಮಾತ್ರ ಹೇಗೆ ಬೆಳಕು ಮಾತ್ರ ಕತ್ತಲೆಯ ರಾಶಿಯನ್ನು ನಾಶಪಡಿಸಬಹುದು ಒಂದು ಕತ್ತಲೆ ಇನ್ನೊಂದು ಕತ್ತಲೆಯನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ಬೆಳಕಿದ್ದರೆ ಅದು ಇನ್ನೊಂದು ಕತ್ತಲೆಯನ್ನು ನಾಶಪಡಿಸಬಹುದು ಹೇಗೆಯೋ ಅದೇ ರೀತಿಯಲ್ಲಿ ಅಜ್ಞಾನವನ್ನು ಜ್ಞಾನ ಮಾತ್ರ ತೊಲಗಿಸಬಲ್ಲದು ಕರ್ಮ ಅಲ್ಲ ಕರ್ಮಕ್ಕೂ ಅಜ್ಞಾನಕ್ಕೂ ಅಂತಹ ಹಗಲು ರಾತ್ರಿ ಅಂತಕ್ಕಂಥ ವಿರೋಧ ಇಲ್ಲ ಕರ್ಮ ಮತ್ತು ಅಜ್ಞಾನಕ್ಕೆ ಹಾಗಾಗಿ ರಾತ್ರಿಯನ್ನು ಹೋಗಲಾಡಿಸ್ಬೇಕಿದ್ರೆ ಹಗಲೇ ಆಗಬೇಕಷ್ಟೇ ಅಥವಾ ಬೆಳಕೆ ಆಗಬೇಕಷ್ಟೆ ಕತ್ತಲೆಯನ್ನು ಹೊಗಳಾಡಿಸ್ಬೇಕಿದ್ರೆ ಅದು ಜ್ಞಾನ ಮಾತ್ರ ಜ್ಞಾನಜ್ಯೋತಿ ಅಂತೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ ಅಂದರೆ ಕರ್ಮವು ಅಜ್ಞಾನವನ್ನು ನಾಶಪಡಿಸಲಾರದು ಯಾಕಂದರೆ ಅದು ಅಜ್ಞಾನದ ಎದುರಾಳಿಯಲ್ಲ ವಿರೋಧಿ ಅಥವಾ ವ್ಯತಿರಿಕ್ತವಾದದ್ದಲ್ಲ ಅಜ್ಞಾನಕ್ಕಿಂತ ಕತ್ತಲೆಯನ್ನು ಹೋಗಲಾಡಿಸುವ ಬೆಳಕಿನಂತೆ ಜ್ಞಾನವು ಮಾತ್ರ ಅಜ್ಞಾನವನ್ನು ನಿರ್ಮೂಲನಗೊಳಿಸುತ್ತದೆ ಈ ಜ್ಞಾನ ನಮಗೆ ಕೊಡಬಹುದಾದ ಮುಕ್ತಿಯನ್ನು ತಪಸ್ಸು ಮೊದಲಾದ ಸಂಯಮ ಸಾಧನಗಳು ಯಾಕೆ ದೊರಕಿಸಿಕೊಡಲಾರವು ಜ್ಞಾನ ಎನ್ನುವಂತಹ ಪದ ಇಲ್ಲಿ ಸಾಂಕೇತಿಕವಾಗಿ ಪ್ರಯೋಗಿಸಲ್ಪಟ್ಟಿದೆ ಎಂದಿಗೂ ಅಸಂಭವವಲ್ಲದಂತಹ ಅಂದರೆ ಸಂಭವಿಸಲಾಗದಂತಹ ಅಂಥೇಳಿ ಅಲ್ಲ ಅಸಂಭವ ಅಂದರೆ ಸಂಭವಿಸದಂಥದ್ದು ಅಂಥದ್ದಲ್ಲ ಇದು ಸಂಭವಿಸುವಂಥದ್ದೇ ಎಂದಿಗೂ ಅಸಂಭವ ಅಲ್ಲದ್ದಿದು ಅಭಾವವೂ ಅಲ್ಲದ್ದು ಇಲ್ಲದೇ ಇದು ಇರುವಂಥದ್ದೇ ನಮ್ಮ ಆತ್ಮ ಅದರ ಪುನಃಪ್ರಾಪ್ತಿಯೇ ಜ್ಞಾನೋದಯ ಆತ್ಮದ ಜ್ಞಾನ ಉಂಟಾದರೆ ಅದೇ ಅದು ಇಲ್ಲದ್ದಲ್ಲ ನಡೆಯದೇ ಇರತಕ್ಕಂಥದ್ದು ಅಲ್ಲ ನಡೀತಾ ಇರತಕ್ಕಂಥದ್ದೇ ಅದನ್ನು ನಾವು ತಿಳ್ಕೊಳ್ಳುವಂಥದ್ದು ಅದೇ ಜ್ಞಾನೋದಯ ಅಂಥೇಳಿ ಅದರ ನಿಜವನ್ನು ಅರಿಯುವಂಥದ್ದು ನಿದ್ರಿಸ್ತಾ ಇದ್ದವನು ಜಾಗೃತನಾಗಿ ತನ್ನ ಜಾಗೃತ ಸ್ವರೂಪವನ್ನು ಕಂಡುಕೊಂಡು ಹಾಗೆ ಎಚ್ಚರಗೊಂಡಾಗ ಅವನಿಗೆ ನಾನು ಯಾರು ಅಂಥೇಳಿ ನಿದ್ರೆ ಇದ್ದವನಿಗೆ ಗೊತ್ತಾಗೋದಿಲ್ಲ ಹಾಗೆಯೇ ಆಗ ಮಾತ್ರ ಸ್ವಪ್ನದಲ್ಲಿದ್ದ ದುಃಖ ನಿವಾರಣೆ ಕನಸಿನಲ್ಲಿ ಏನೋ ಒಂದು ಎಚ್ಚರಗೊಂಡಾಗ ಓ ಅಷ್ಟೇ ಅಂತೇಳಿ ಅನಿಸ್ತದೆ ಹೇಗೆಯೋ ಅದು ಸತ್ಯ ಅಲ್ಲ ಅಂತ ಕಾಣಿಸ್ತದೆ ಅದೇ ರೀತಿಯಲ್ಲಿ ಇದು ಕೂಡ ಆತ್ಮಜ್ಞಾನ ಎನ್ನತಕ್ಕಂಥದ್ದು ಈ ಸಂಸಾರದ ಕಷ್ಟ ಸುಮ್ಮನೆ ನಾವು ನಿಜವಾಗ ಆತ್ಮ ಅಂತೇಳಿ ತಿಳುವಳಿಕೆ ಆಗ್ತದೆ ಆ ಎಚ್ಚರಗೊಂಡಾಗ ನಿಜವಾದ ಎಚ್ಚರ ಆದಾಗ ನಿದ್ರೆಯಿಂದ ಎಚ್ಚರ ಆದಾಗಲ್ಲ ಈ ಅಜ್ಞಾನದಿಂದ ಮೇಲೆಚ್ಚೆತ್ತುಕೊಂಡಾಗ ಜ್ಞಾನ ಉಂಟಾದಾಗ ಶ್ರುತಿಗಳಲ್ಲಿ ನಿರೂಪಿಸಿರತಕ್ಕಂತಹ ಆತ್ಮ ನಿತ್ಯ ಸರ್ವವ್ಯಾಪಿ ಮತ್ತು ಪರಿಪೂರ್ಣನೇ ಆದಂತಹ ಪಕ್ಷದಲ್ಲಿ ಅದನ್ನು ಬಯಸಿ ಎಲ್ಲೋ ಒಂದು ಕಡೆ ಅದನ್ನು ಪಡೆಯಲು ಅಸಾಧ್ಯ ಎಲ್ಲೋ ಒಂದು ಕಡೆ ಇದೆ ಅಂತ ಹೇಳಿದರೆ ಯಾಕೆಂದರೆ ಅದು ಆಗಲೇ ನಮ್ಮಲ್ಲಿ ಇದೆ ಸಿದ್ಧವಾಗಿದೆ ಆದ ಕಾರಣ ಪದದ ನಿರ್ದಿಷ್ಟ ಅರ್ಥದಲ್ಲಿ ಅತ್ಯಂತ ಉತ್ತಮ ಕರ್ಮವೂ ಸಹ ಕಾರ್ಯಕಾರಣ ರೀತಿಯಲ್ಲಿ ಮುಕ್ತಿಯನ್ನು ಸಂಪಾದಿಸಿಕೊಡಲಾರದು ಕರ್ಮವು ಮುಕ್ತಿಯನ್ನು ಸಂಪಾದಿಸಿಕೊಡಲಾರದು ಅಂದರೆ ಈ ಕರ್ಮ ಮಾಡಿದೆ ಈ ಕರ್ಮ ಮಾಡಿದೆ ಅದರಿಂದ ನನಗೆ ಮುಕ್ತಿ ಅಂತೇಳಿ ಹೇಳುವಂತಿಲ್ಲ ಕರ್ಮದಿಂದ ಫಲ ಇದೆ ಪುಣ್ಯ ಪಾಪಗಳಿವೆ ಸ್ವರ್ಗದವರೆಗೆ ಹೋಗ್ಬೋದು ಇಂದ್ರ ಪದವಿಗವರೆಗೆ ಹೋಗ್ಬೋದು ಬ್ರಹ್ಮಪಟ್ಟದವರೆಗೆ ಹೋಗ್ಬೋದು ಯಾವುದೇ ದೇವತಾ ಸ್ಥಾನವನ್ನು ಪಡೆಯಬೋದು ಆದರೆ ಮೋಕ್ಷ ಅಲ್ಲ ಮೋಕ್ಷಕ್ಕೆ ಭಾವ ನಮ್ಮಲ್ಲಿ ಜಾಗೃತವಾದರೆ ಮಾತ್ರ ಸಾಧ್ಯ ನಾ ಅವು ಕನ್ನಡಿಯಂತಿರತಕ್ಕಂಥ ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಬಲ್ಲವು ಕರ್ಮಗಳು ಅದರಿಂದ ನಾವು ಶುದ್ಧವಾದ ನಮ್ಮ ಪ್ರತಿಬಿಂಬವನ್ನು ಸ್ವಚ್ಛವಾಗಿ ನೋಡಬಹುದಷ್ಟೆ ಕತ್ತಲೆಯಿಂದ ತುಂಬಿರತಕ್ಕಂಥ ಒಂದು ಕೊಠಡಿಯನ್ನು ಗಂಟೆಗಟ್ಟಲೆ ಗುಡಿಸಿ ಅಸಂಖ್ಯಾತವಾದ ಸೈನಿಕರು ಬುಟ್ಟಿಗಳಲ್ಲಿ ಕತ್ತಲೆಯನ್ನು ತುಂಬಿ ಹೊರಗೆ ಚೆಲ್ಲಲಿ ಆದರೂ ಕೊಠಡಿ ಇನ್ನೂ ಕತ್ತಲೆಯೇ ಗುಡಿಸಿ ಹೊರಗೆ ಹಾಕುವುದು ಕತ್ತಲೆಯನ್ನು ನಿವಾರಿಸುವ ಸರಿಯಾದ ಉಪಯ ಕೈಯಲ್ಲಿ ಒಂದು ದೀಪವನ್ನು ತೆಗೆದುಕೊಂಡು ಆ ಕೋಣೆಡೆದ್ರೆ ಸಾಕು ಎಷ್ಟೇ ದಟ್ಟವಾದ ಕತ್ತಲೆಯಾಗಿರಲಿ ಆ ಕ್ಷಣದಲ್ಲಿ ಕೊಠಡಿಯೆಲ್ಲ ಬೆಳಗ್ತದೆ ಹಾಗೆಯೇ ಅಜ್ಞಾನವಿರತಕ್ಕಂಥ ಕತ್ತಲೆ ನಮ್ಮ ಆತ್ಮಸ್ವರೂಪವನ್ನು ಆವರಿಸುವುದನ್ನು ಮುಚ್ಚಿದಂತೆ ಇದೆ ಅಜ್ಞಾನದಿಂದ ಆವೃತವಾದ ಹಾಗೆ ನಿತ್ಯ ಪ್ರಕಾಶಮಯವಾದಂತಹ ನಮ್ಮ ಚೇತನ ಸದಾ ಪ್ರಕಾಶಮಯವಾದಂತಹದ್ದು ಅದನ್ನು ಆವರಿಸಿರತಕ್ಕಂಥ ಅಜ್ಞಾನದ ಪರದೆಯನ್ನು ತೆಗೀಬೇಕಷ್ಟೇ ನಮ್ಮ ಆತ್ಮಸ್ವರೂಪದ ತಪ್ಪು ಭಾವನೆಯನ್ನು ನಿವಾರಿಸುವುದೇ ತಡ ಆವಾಗಲೇ ಆತ್ಮದರ್ಶನ ಆಗ್ತದೆ ಅದನ್ನು ಯಾರು ಹುಡುಕಬೇಕು ಅಂತಿಲ್ಲ ಅದನ್ನು ಮುಚ್ಚಿರುವಂಥ ಅಜ್ಞಾನದ ಪರದೆಯನ್ನು ಕತ್ತರಿಸಬೇಕಷ್ಟೇ ಕೂಡಲೇ ಅದರ ಪುನರ್ ದರ್ಶನವಾಗ್ತದೆ ಈ ಅರ್ಥದಲ್ಲಿ ಮಾತ್ರ ಯಥೋಲ್ ಬೇನಾವೃತಂ ಜರಾ ಅಂತ ಹೇಳಿ ಗರ್ಭ ಜರಾಯ ಯಾವುದು ಗರ್ಭದಲ್ಲಿ ಹೇಗೆ ಜರಾಯು ಅಲ್ಲಿ ಮಾಸು ಮಾಸಲು ಅಂತ ಹೇಳ್ತಾರೆ ಕಸ ಅಂತ ಹೇಳ್ತಾರೆ ಅದು ಯಾವ ರೀತಿ ಶಿಶುವನ್ನು ಆವರಿಸಿಕೊಂಡು ಗರ್ಭದಲ್ಲಿರುವಾಗ ಅದೇ ರೀತಿಯಲ್ಲಿ ಕನ್ನಡಿಯಲ್ಲಿ ಹೇಗೆ ಧೂಳು ಕೂತಿರ್ತದೋ ಅದೇ ರೀತಿಯಲ್ಲಿ ನಮ್ಮ ಜ್ಞಾನ ಆತ್ಮಜ್ಞಾನಕ್ಕೆ ಒಂದು ಮಾಯೆಯ ಅಥವಾ ವಿದ್ಯೆಯ ಅಜ್ಞಾನದ ಒಂದು ಆವರಣ ಮುಸುಕಿರ್ತದೆ ಹೊದಿಕೆ ಅದನ್ನ ತೆಗೆದರೆ ನಮಗೆ ಆತ್ಮಜ್ಞಾನ ಉಂಟಾಗ್ತದೆ ಹಾಗಾಗಿ ಈ ಅರ್ಥದಲ್ಲಿ ಮಾತ್ರ ಕರ್ಮದಿಂದ ಮುಕ್ತಿಯಲ್ಲ ಜ್ಞಾನವೇ ಅದಕ್ಕೆ ಸರಿಯಾದ ಔಷಧ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ ಮುಂದಿನ ಶ್ಲೋಕ ನಾಲ್ಕನೇದನ್ನು ನಾಳೆ ನೋಡೋಣ ಆತ್ಮಬೋಧ ಇಲ್ಲಿಗೆ ಇವತ್ತಿನ ಆತ್ಮಬೋಧದ ವಿಚಾರವನ್ನು ಮುಕ್ತಾಯಗೊಳಿಸೋಣ ಹರೇ ಓಂ ತತ್ಸತ್ ಭಗವದರ್ಪಿತ